ಇಪ್ಪತ್ತನೇ ಸಂಧಿ ಗುಣತಾರತಮ್ಯ ಸಂಧಿ ಪರಮಾತ್ಮ ಸರ್ವೋತ್ತಮ ಅಂತ ತಿಳ್ಕೊಂಡು ಅನನ್ಯ ಅನನ್ಯವಾದ ಭಕ್ತಿಯಿಂದ ಭಗವಂತನನ್ನು ಉಪಾಸನೆ ಮಾಡಿದರೆ ಕರ್ಮ ವಿಮೋಚನೆ ಆಗತ್ತೆ ಅಂತ ಕರ್ಮ ವಿಮೋಚನಾ ಸಂಧಿಯಲ್ಲಿ ತಿಳಿಸಿದರು ಕರ್ಮ ವಿಮೋಚನೆ ಅನ್ನೋದು ಮುಕ್ತಿಗೆ ಅಗತ್ಯವೂ ಹೌದು ಅನ್ನೋದನ್ನು ತಿಳಿಸಿ ಈ ಹರಿ ಸರ್ವೋತ್ತಮ ಅನ್ನೋ ತತ್ವವನ್ನು ಹೇಳಬೇಕಾಗಿರುವಂತಹ ಕ್ರಮ ಹೇಗೆ ಅವನಿಗಿಂತ ಉತ್ತಮರು ಯಾರೂ ಇಲ್ಲ ಸಮರೂ ಇಲ್ಲ ಎಲ್ಲರೂ ಅವನಿಗಿಂತ ತಾರತಮ್ಯದಲ್ಲಿ ಅವರರೇ ಅಂದರೆ ತಾರತಮ್ಯದಲ್ಲಿ ಕಡಿಮೆನೇ ಹಾಗಾದರೆ ಯಾರ್ಯಾರು ಎಷ್ಟೆಷ್ಟು ಗುಣಗಳಿಂದ ಅವರರು ಅಂತ ತಿಳಿಸೋದೇ ತಾರತಮ್ಯ ಜ್ಞಾನ ಭಗವಂತನ ಪರಿವಾರ ದೇವತೆಗಳನ್ನು ಅವರವರ ಸ್ಥಾನಗಳನ್ನು ತಿಳಿದು ಪೂಜೆ ಮಾಡಬೇಕು ಈ ಸ್ಥಾನ ನಿರ್ದೇಶನ ಹೇಗೆ ಅದಕ್ಕೆ ಮುಖ್ಯ ಆಧಾರ ಯಾವುದು ಅಂತ ಪ್ರಕಾಶ ಸಂಹಿತೆ ಅನ್ನೋ ಗ್ರಂಥದಲ್ಲಿ ಸ್ಥೂಲವಾಗಿ ತಾರತಮ್ಯದ ಹದಿನಾಲ್ಕು ಪ್ರಭೇದಗಳಲ್ಲಿ ಗುಣನೇ ಅತ್ಯಂತ ಮುಖ್ಯವಾದದ್ದು ಅಂತ ತಿಳಿಸ್ತಾರೆ ಅಂಶಾನಂದ ಬಲ ದೇಶಕಾಲ ದೇಶಕಾಲ ಅಪರೋಕ್ಷಿಣ ಲಯಸೃಷ್ಟಿ ಪದ ಆವೇಶ ಗುಣರಕ್ಷಣ ಕಾಂತಯ ಏವಂ ಚತುರ್ದಶ ಮಹಾ ಮಹಾತಾರತಮ್ಯ ಪ್ರಕೀರ್ತಿ ಪರಮಾತ್ಮ ಸರ್ವೋತ್ತಮ ಅಂತ ಉಳಿದವರನ್ನ ಪರಿವಾರದೇವತೆಗಳು ಅಂತ ಪರಿವಾರತಯ ಗ್ರಾಹ್ಯ ಅಪೇಯ ಪ್ರಧಾನತಃ ಅಂತ ಈ ರೀತಿಯಾಗಿ ಉಪಾಸನೆ ಮಾಡಬೇಕು ಅಂತ ತಿಳಿಸ್ತಾರೆ ತಾರತಮ್ಯವಿಹೀನಿಸ ವೇದಾಂ ಪಠನಾದಾಗಿ ಫಲಂ ನಾಸ್ ನಾಸ್ತಿಯೇವ ವೇದ ವೇದಾಂತಗಳ ಪಠಣ ಪಾರಾಯಣ ಅಧ್ಯಯನ ಪಟಪ್ರವಚನಾದಿಗಳನ್ನು ಮಾಡಿದರೂ ಕೂಡ ತಾರತಮ್ಯ ಜ್ಞಾನ ಈ ಶೂನ್ಯನಾದರೆ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫಲ ಅನ್ನೋದು ದೊರಕೋದಿಲ್ಲ ಗರುಡ ಪುರಾಣದಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಗರುಡನಿಗೆ ಉಪದೇಶವನ್ನು ಮಾಡ್ತಾನೆ ತಾರತಮ್ಯ ಜ್ಞಾನವೂ ಕೂಡ ಮೋಕ್ಷಕ್ಕೆ ಅತೀ ಮುಖ್ಯ ಸಾಧನ ಅಂತ ದಾಸು ತಿಳಿಸ್ತಾರೆ ಬ್ರಹ್ಮಸೂತ್ರದಲ್ಲಿ ಭಾಷ್ಯಾದಿಗಳಲ್ಲಿ ತಾರತಮ್ಯ ವಿಚಾರವನ್ನು ವೇದವ್ಯಾಸ ದೇವರು ಮತ್ತು ಶ್ರೀಮದ್ ಆಚಾರ್ಯರು ವಿಸ್ತಾರವಾಗಿ ತಿಳಿಸಿದ್ದಾರೆ ಸರ್ವ ದೇಶು ಕಾಲು ಸ ಏಕ ಪರಮೇಶ್ವರ ತದ್ಭಕ್ತಿ ತಾರತಮ್ಯನ ತಾರತಮ್ಯಂ ವಿಮುಕ್ತಿಗಂ ಯದ್ಯಾದರೋ ಭವತ್ತತ್ರ ಝಟಿತಿ ಮೋಕ್ಷಗೋಭವೇತ್ ಯಾರು ತಾರತಮ್ಯವನ್ನು ಚೆನ್ನಾಗಿ ತಿಳಿದೋ ಅದನ್ನು ಅನುಷ್ಠಾನವನ್ನು ಮಾಡ್ತಾನೋ ಅಂತಹ ವ್ಯಕ್ತಿ ಶೀಘ್ರವಾಗಿ ಮೋಕ್ಷವನ್ನು ಹೊಂದುತ್ತಾನೆ ಅಂತ ಗುಣತಾರತಮ್ಯ ಅನ್ನೋದು ಕೂಡ ಅತ್ಯಂತ ಮುಖ್ಯ ಅಂತ ತಿಳಿಸ್ತಾರೆ ಮದುಲ್ನೇ ಪದ್ಯದಲ್ಲಿ ಪರಮಾತ್ಮನೇ ಸರ್ವೋತ್ತಮ ಅಂತ ನಿರೂಪಣೆಯನ್ನು ಮಾಡ್ತಾರೆ ಶ್ರೀಧರ ದುರ್ಗಾ ಮನೋರಮ ವೇದ ಸುಮನ ಸಗಣ ಸಮಾರಾದಿತ ಪದಾಂಬೋಜ ಜಗದ್ ಅಂತರ್ ಬಹಿರ್ವ್ಯಾಪ್ತ ಘೋಧರ ಪಣಿವರಾತ ಪತ್ರ ನಿಷೇಧ ದೋಷ ವಿಚಿತ್ರ ಕರಮ ಸುಬೋಧ ಸುಖಮಯ ಗಾತ್ರ ಪರಮ ಪವಿತ್ರ ಪರಮಾತ್ಮ ನೀನು ಶ್ರೀಧರ ದುರ್ಗ ದೇವಿ ಭೂದೇವಿ ಮತ್ತೆ ಮತ್ತು ದುರ್ಗಾದೇವಿಯನ್ನು ಮೂರು ರೂಪದ ಮಹಾಲಕ್ಷ್ಮಿ ದೇವಿಯ ಮನಸ್ಸಿಗೆ ರಮ ಅಂದ್ರೆ ಆನಂದವನ್ನು ಕೊಡ್ತಕ್ಕಂಥವನು ಬ್ರಹ್ಮ ಮೊದಲಾಗಿರ್ತಕ್ಕಂಥ ವೇದ ಅಂದರೆ ಚತುರ್ಮುಖ ಬ್ರಹ್ಮದೇವರು ವೇದ ಮುಖ ಅಂದರೆ ಚತುರ್ಮುಖ ಬ್ರಹ್ಮದೇವರು ಮೊದಲಾಗಿರ್ತಕ್ಕಂಥ ದೇವತಾ ಗಣದಿಂದ ಸುಮನಸ ಗಣದಿಂದ ಸಮಾರಾಧಿತ ಪದಾಂಬೋಜ ಚೆನ್ನಾಗಿ ಆರಾಧಿತನಾದ ಪಾದಕಮಲವನ್ನು ಹೊಂದಿದವನು ಜಗದ್ ಅಂತರ್ಬಹಿರ್ವ್ಯಾಪ್ತ ಜಗತ್ತಿನ ಒಳಗೆ ಹೊರಗೆ ಸರ್ವತ್ರ ವ್ಯಾಪ್ತನಾಗಿರುವವನು ಘೋಧರ ಅಂದರೆ ಭೂಮಿಯನ್ನು ಧಾರಣೆ ಮಾಡಿರುವವನು ಪಣಿವರ ಅಂದರೆ ಶೇಷನನ್ನು ಆತಪತ್ರ ಅಂದರೆ ಛತ್ರವಾಗಿ ಹೊಂದಿದವನು ನಿಷೇಧ ದೋಷ ಅಂದರೆ ದೋಷ ದೂರ ಗುಣಪರಿಪೂರ್ಣ ವಿಚಿತ್ರ ಕರ್ಮ ಅಂದರೆ ವಿಚಿತ್ರ ಕಾರ್ಯಗಳನ್ನು ಕರ್ಮಗಳನ್ನು ಮಾಡ್ತಕ್ಕಂಥವನು ನೀನು ಸುಬೋಧ ಸುಖಮಯ ಗಾತ್ರ ಜ್ಞಾನ ಆನಂದ ಸ್ವರೂಪ ಗಾತ್ರ ಅಂದರೆ ಶರೀರ ಪರಮ ಪವಿತ್ರ ಸುಚರಿತ್ರ ಅತ್ಯಂತ ಪವಿತ್ರನಾದವನು ಮಂಗಳ ಚರಿತ್ರನೂ ನೀನು ಅಂತ ಇಂತಹ ಪರಮಾತ್ಮ ಜಗತ್ತಿನ ಒಳಗೂ ಹೊರಗು ಸರ್ವತ್ರ ವ್ಯಾಪ್ತನಾದವನು ಪರಮಾತ್ಮ ಇಲ್ಲದೇ ಇರತಕ್ಕಂಥ ಸ್ಥಳವೇ ಇಲ್ಲ ಮಹಾಲಕ್ಷ್ಮಿಯ ಶ್ರೀ ಭೂ ದುರ್ಗ ಅನ್ನೋ ಆ ಮೂರು ರೂಪಗಳಿಂದ ಸತ್ವ ರಜಾ ಮತ್ತು ತಮೋಗುಣಗಳಿಗೆ ಅಭಿಮಾನಿ ದೇವತೆ ಲಕ್ಷ್ಮೀ ಸತ್ವಂ ಶ್ರೀಹಿ ಸದ್ಗುಣ ಪ್ರಭ ರಜೋ ರಂಜನಕರ್ತೃತ್ವ ಭೂಹು ಜೀವಾನಂ ಗ್ಲಪನಾ ದುರ್ಗ ತಮ ಇತ್ಯ ಕೀರ್ತಿತ ಅಂತ ಗೀತಾ ತಾತ್ಪರ್ಯದಲ್ಲಿ ತಿಳಿಸ್ತಾರೆ ಹಾಗೆ ಸತ್ವಗುಣದಿಂದ ಸತ್ವಗುಣಕ್ಕೆ ಶ್ರೀರೂಪದಿಂದ ಅಭಿಮಾನಿ ರಜೋಗುಣಕ್ಕೆ ಭೂರೂಪದಿಂದ ದುರ್ಗಾ ರೂಪದಿಂದ ತಮೋಗುಣಕ್ಕೆ ಅಭಿಮಾನಿಯಾದಳು ಲಕ್ಷ್ಮೀದೇವಿ ವೇಧ ಅಂದರೆ ಚತುರ್ಮುಖ ಬ್ರಹ್ಮದೇವರು ದೊಡ್ಡ ಧ ಘೋಧರ ಗೋ ಅಂದರೆ ಭೂಮಿ ಗೋ ಅಂದ್ರೆ ಸ್ವರ್ಗ ಗೋ ಅಂದ್ರೆ ವೇದಾದಿ ಶಾಸ್ತ್ರಗಳು, ಗೋ ಅಂದ್ರೆ ಗೋಬುಗಳು ಗೋ ಅಂದ್ರೆ ಪರ್ವತ ಹೀಗೆ ಅನೇಕ ಅರ್ಥಗಳು ಗೋ ಶಬ್ದಕ್ಕೆ ಇರೋದು ಆದ್ದರಿಂದ ಇದಕ್ಕೆ ಭೂಧರನಾಗಿರ್ತಕ್ಕಂಥ ವರಾಹ ಮಂಧರಧರನಾದ ವರಾಹ ಗೋವರ್ಧನ ಶ್ರೀಕೃಷ್ಣ ಗೋಪಾಲಕನಾದ ಗೋಪಾಲಕೃಷ್ಣ ವೇದಾದಿಶಾಸ್ತ್ರಗಳನ್ನು ಉದ್ಧಾರ ಮಾಡಿರ್ತಕ್ಕಂಥ ವೇದವ್ಯಾಸ ಹೀಗೆ ಅನೇಕ ಅರ್ಥಗಳನ್ನು ಗೋಧರ ಅನ್ನೋ ಶಬ್ದಕ್ಕೆ ಹೇಳ್ತಾರೆ ವಿಚಿತ್ರ ವಿಚಿತ್ರಕರ್ಮ ಬಹುಚಿತ್ರ ಜಗತ್ ಬಹುದಾಕರಾಣ ಪರಶಕ್ತಿರನಂತ ಗುಣಃ ಪರಮಃ ಅಂತ ಹೇಳ್ದಂಗೆ ಗರುಡ ಶೇಷ ರುದ್ರಾದಿಗಳಿಂದ ಕೂಡಿರ್ತಕ್ಕಂಥ ಸೃಷ್ಟಿಯನ್ನು ಮಾಡುವ ಬ್ರಹ್ಮದೇವರದೇ ಚಿತ್ರ ವಿಚಿತ್ರಕರ್ಮ ಆಗಿರುವಾಗ ಅಂತಹ ಬ್ರಹ್ಮದೇವರನ್ನೇ ಸೃಷ್ಟಿ ಮಾಡುವ ಅವರೊಳಗಿದ್ದು ಇತರ ಜಗತ್ತನ್ನು ನಿರ್ಮಾಣ ಮಾಡುವಂತಹ ಭಗವಂತ ವಿಚಿತ್ರ ಕರ್ಮ ಪರಮ ಪವಿತ್ರ ಪವಿತ್ರಾಣಂ ಪವಿತ್ರಮ್ಯೋ ಮಂಗಲನಾಂಚ ಮಂಗಲಂ ಅಂತ ಪವಿತ್ರವಾದ ವಸ್ತುಗಳಿಗೆಲ್ಲ ಪರಮ ಪಾವನತ್ವವನ್ನು ತಂದುಕೊಡುವ ಪರಮ ಮಂಗಲ ಅಂತ ಆದರೆ ಪರಮಾತ್ಮನೇ ಹೀಗೆ ಆ ಪರಮಾತ್ಮನಿಗೆ ಅನೇಕ ವಿಶೇಷಣಗಳನ್ನು ಕೊಟ್ಟು ತಿಳಿಸ್ತಾರೆ ತಾರತಮ್ಯ ಸ್ಥೂಲವಾಗಿ ಹದಿನಾಲ್ಕು ರೀತಿಯ ಅದರ ವೈವಿಧ್ಯವನ್ನು ಸೂಚನೆ ಮಾಡಲಿಕ್ಕೆ ನಾನಾ ವಿವಕ್ಷಗಳಿಂದ ತಾರತಮ್ಯವನ್ನು ನಿರೂಪಣೆ ಮಾಡ್ತಾರೆ ಆರೋಹಣ ತಾರತಮ್ಯ ಅವರೋಹಣ ತಾರತಮ್ಯ ಬೃಹತ್ ತಾರತಮ್ಯ ಗುಣತಾರತಮ್ಯ ಅನುಕ್ರಮಣಿಕಾ ತಾರತಮ್ಯ ಹೀಗೆ ತಾರತಮ್ಯಕ್ಕಾಗಿ ಎಂಟತ್ತು ಸಂಧಿಗಳನ್ನು ದಾಸರು ಮೀಸಲಾಗಿ ಇಟ್ಟಿರುವಂಥದ್ದು ಸಂಕೋಚಂ ವಿಸ್ತಾರಾಭ್ಯಾಂಚ ಪ್ರಬದಂತಿ ಮನೀಷಣಾತ ಪುನರುಕ್ತಿ ದೋಷ ಅಂತಲ್ಲ ಬೇರೆ ಬೇರೆ ವಿವಕ್ಷಗಳಿಂದ ಹೇಳಿರುವಂಥದ್ದು ಒಂದೇ ವಿಚಾರವನ್ನು ಬೇರೆ ಬೇರೆ ವಿವಕ್ಷಗಳಿಂದ ಮತ್ತೆ ಮತ್ತೆ ಧಾರಣ್ಯಕ್ಕಾಗಿ ತಿಳಿಸ್ತಾರೆ ಹೀಗೆ ತಾರತಮ್ಯವನ್ನು ನಾನಾ ವಿವಕ್ಷಗಳಿಂದ ಚಿಂತಿಸಿ ಅದನ್ನು ಧಾರ್ಟೆ ಮಾಡಿಕೊಳ್ಳೋದು ಅಥವಾ ದೃಢಪಡಿಸ್ಕೊಳ್ಳೋದು ಅನ್ನೋದು ವಿಷ್ಣು ಸರ್ವೋತ್ತಮತ್ವ ಜ್ಞಾನದ ನಿಖರತೆಗೆ ಸ್ಪಷ್ಟತೆಗೆ ಕಾರಣ ಆಗೋದ್ರಿಂದ ಇದರ ಪರಿಜ್ಞಾನ ಅತ್ಯಂತ ಅಗತ್ಯ ಅಂತ ಶಾಂಡಿಲ್ಯ ತತ್ವದಲ್ಲೂ ಹೇಳ್ತಾರೆ ಜ್ಞಾನ ಆನಂದಾದಿ ಸಕಲ ಸದ್ಗುಣಗಳಿಂದನೂ ಪರಮಾತ್ಮನೇ ಸರ್ವೋತ್ತಮ ಆಗಿರೋದರಿಂದ ಶ್ರೀ ಭೂದೇವಿಯರಿಂದ ಆಲಿಂಗಿತನಾದ ಭಗವಂತನಲ್ಲಿ ಎಲ್ಲರಿಗಿಂತ ಹೆಚ್ಚಿನ ಭಕ್ತಿಯನ್ನು ಉತ್ಕೃಷ್ಟವಾದ ಭಕ್ತಿಯನ್ನು ಮಾಡಬೇಕು ಅನಂತರ ಅವನಿಗೆ ಪರಿವಾರರಾಗಿ ಸೇವೆ ಮಾಡುವಂತಹ ಬ್ರಹ್ಮಾದಿ ದೇವತೆಗಳಲ್ಲಿ ತಾರತಮ್ಯವನ್ನ ಸರಿಯಾಗಿ ತಿಳುಕೊಂಡು ಅದರಂತೆ ಅವರಲ್ಲೂ ಭಕ್ತಿ ಮಾಡೋರನ್ನು ಗುರು ಚೆನ್ನಾಗಿ ಸದಾ ಕಾಪಾಡ್ತಾನೆ ಅಂತ ಪಂಡಿತಾಚಾರ್ಯರು ಹರಿವಾಯು ಸ್ತುತಿಯಲ್ಲಿ ಹೇಳ್ತಾರೆ ಜ್ಞಾತೆ ತರತಮೇ ಭಾವೆ ವಿಷ್ಣುರ್ಮಹಾತ್ಮ್ಯಮಂಜಸ ಜ್ಞಾಯತೆ ನಿಷ್ಕಲಂಕು ತಸ್ಮೇತನ್ ನಿಷಮ್ಯತಾಮ್ ತಾರತಮ್ಯ ತತ್ವವನ್ನು ಚೆನ್ನಾಗಿ ತಿಳ್ಕೊಂಡಾಗಲೇ ವಿಷ್ಣು ಸರ್ವೋತ್ತಮತ್ವ ಅನ್ನೋದು ದೃಢವಾಗಿ ತಿಳಿಯೋದಕ್ಕೆ ಸಾಧ್ಯ ಆದ್ರಿಂದ ತಾರತಮ್ಯವನ್ನು ಕೇಳಿ ತಿಳ್ಕೋಬೇಕು ಅಂತ ಶಂಡಿಲ ತತ್ವದಲ್ಲೂ ತಿಳಿಸ್ತಾರೆ ಆದ್ದರಿಂದ ತಾರತಮ್ಯ ರೂಪವಾಗಿರ್ತಕ್ಕಂಥ ಹರಿಕಥಾಮೃತಸಾರವನ್ನು ಈ ಸಂಧಿಯಲ್ಲಿ ಪರಮ ಭಗವದ್ಭಕ್ತರು ಕೇಳಿರಿ ಗುರುಗಳ ಕರುಣದಿಂದ ಯಥಾಶಕ್ತಿ ಯಥಾಜ್ಞಪ್ತಿ ಹೇಳ್ತೀವಿ ಅಂತ ಪ್ರಾರಂಭದಲ್ಲೇ ದಾಸರಾಯರು ಹೇಳಿ ಮೊದಲ ಎರಡು ಪದ್ಯಗಳಿಂದ ಭಗವಂತನನ್ನು ಸರ್ವೋತ್ತಮ ಅಂತ ಸ್ತೋತ್ರ ಮಾಡಿ ನಮ್ಮನ್ನು ರಕ್ಷಣೆ ಮಾಡುವಂಥ ಪ್ರಾರ್ಥನೆಯನ್ನು ಮಾಡ್ತಾರೆ ಎರಡನೇ ಪದ್ಯದಲ್ಲಿ ಜಗನ್ನಾಥ ಮಾಂಪಾಹಿ ನಿತ್ಯ ನಿರ್ಮಲ ನಿಗಮ ವೇದ್ಯೋತ್ಪತ್ತಿ ಸ್ಥಿತಿಲಯ ದೋಷವರ್ಜಿತ ಪ್ರತ್ಯಗಾತ್ಮ ಪ್ರಸಿದ್ಧ ಮುಕ್ತ ಅಮುಕ್ತ ಗಣಸೇವ್ಯ ಸತ್ಯ ಕಾಮ ಶರಣ್ಯ ಶಾಶ್ವತ ಭೃತ್ಯ ವತ್ಸಲ ಭಯ ಅತ್ಯಧಿಕ ಸಂಪ್ರಿಯತಮ ಜಗನ್ನಾಥ ಮಾಂಪಾಹಿ ಪರಮಾತ್ಮ ನೀನು ನಿತ್ಯ ಜೀವರಿಗೆ ನಿತ್ಯತ್ವವನ್ನು ಕೊಟ್ಟ ಪರಮ ನಿತ್ಯ ಅಂದರೆ ನೀನು ನಿರ್ಮಲ ದೋಷ ದೂರ ಗುಣಪರಿಪೂರ್ಣನಾದವನು ನಿಗಮ ವೇದ್ಯ ಅಂದರೆ ಸರ್ವ ವೇದ ಪ್ರತಿಪಾದ್ಯನಾದವನು ನಿತ್ಯ ನಿರ್ಮಲವಾಗಿರ್ತಕ್ಕಂಥ ವೇದದಿಂದ ಅನಾದಿಯಾಗಿರ್ತಕ್ಕಂಥ ವೇದದಿಂದ ವೇದ್ಯ ಅಂದರೆ ತಿಳಿಯಲ್ಪಡುವವನು ಉತ್ಪತ್ತಿ ಸ್ಥಿತಿ ಲಯ ದೋಷ ವರ್ಜಿತ ಉತ್ಪತ್ತಿ ಸ್ಥಿತಿ ಲಯ ರೂಪವಾಗಿರ್ತಕ್ಕಂಥ ದೋಷರಹಿತನಾದವನು ಪ್ರತ್ಯಗಾತ್ಮ ಅಂದರೆ ಅಂತರ್ಯಾಮಿ ನೀನು ಎಲ್ಲ ಜೀವರಲ್ಲೂ ಅಂತರ್ಯಾಮಿತ್ವೇನೇ ಇದ್ದು ಅವರನ್ನು ನಿಯಮನ ಮಾಡ್ತೀಯ ಅದೇ ರೀತಿಯಾಗಿ ಜಡವಸ್ತುವಿನಲ್ಲೂ ಅಣು ಅಣು ಕಣ ಕಣದಲ್ಲೂ ಇದ್ದು ಆ ವಸ್ತುವಿನ ಗುಣಧರ್ಮವನ್ನು ನಿಯಮನ ಮಾಡೋನು ಸರ್ವ ಪ್ರೇರಕ ಸರ್ವ ನಿಯಾಮಕ ನೀನೇ ಮುಕ್ತ ಅಮುಕ್ತ ಗಣಸೇವ್ಯ ಮುಕ್ತರಿಂದಲೂ ಸೇವಿತನು ಅಮುಕ್ತರಿಂದನೂ ಸೇವ್ಯ ಸೇವೆಯನ್ನು ಸ್ವೀಕಾರ ಮಾಡುವವನು ವೇದ ರಾಮಾಯಣಾದಿಗಳಲ್ಲಿ ಆದಿ ಮಧ್ಯ ಅಂತ್ಯಗಳಲ್ಲೆಲ್ಲ ನೀನೇ ಪ್ರಸಿದ್ಧನಾದವನು ಭಕ್ತರಿಗೆ ಆಶ್ರಯಕಾರಕನಾದವನು ಶರಣ್ಯ ವೃದ್ಧವತ್ಸಲ ಭಯ ನಿವಾರಕ ನೀನು ಭಯಕೃತ್ ಭಯ ನಿವಾರಣಃ ಭಯನಾಶನ ಅಂತ ನಿನ್ನನ್ನು ಶಾಸ್ತ್ರಗಳು ಇದೆ ಅತ್ಯಧಿಕ ಸಂಪ್ರಿಯತಮ ಅತ್ಯಧಿಕವಾಗಿ ಅತ್ಯಧಿಕರಾಗಿರ್ತಕ್ಕಂಥ ವಾಯುದೇವರಿಗೆ ಜೀವೋತ್ತಮರಾದ ವಾಯುದೇವರಿಗೆ ಅತ್ಯಂತ ಪ್ರೀತ್ಯಾಸ್ಪದನಾದವನು ಇಂತಹ ಜಗನ್ನಾಥ ನೀನು ನನ್ನನ್ನು ರಕ್ಷಣೆ ಮಾಡು ಸದಾ ಕಾಲದಲ್ಲಿ ಜಗನ್ನಾಥ ಮಾಂಪಾಹಿ ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ವಿಶೇಷಣವೂ ಕೂಡ ಭಗವಂತ ಸರ್ವೋತ್ತಮ ಅವನಿಗೆ ಮಾತ್ರ ಹೊಂದುವಂಥ ವಿಶೇಷಣಗಳನ್ನೆಲ್ಲ ಜೋಡಿಸಿದ್ದಾರೆ ಅದು ರಮಾ ಬ್ರಹ್ಮಾದಿಗಳಲ್ಲಿ ಯಾರಲ್ಲೂ ಕೂಡ ಇರದೇ ಇರತಕ್ಕಂಥ ವಿಶೇಷಣಗಳಿಂದ ಪರಮಾತ್ಮನನ್ನು ವಿಶೇಷವಾಗಿ ಈ ಪದ್ಯದಲ್ಲಿ ಸ್ತೋತ್ರವನ್ನು ಪರಮಾತ್ಮ ಸರ್ವೋತ್ತಮ ಅನ್ನೋದನ್ನು ಅವನು ಲಕ್ಷ್ಮೀಪತಿ ಬ್ರಹ್ಮಾದಿ ದೇವತೆಗಳಿಂದ ವಂದ್ಯ ಅನಂತ ಕಲ್ಯಾಣ ಗುಣಗಳ ಪರಿಪೂರ್ಣ ದೋಷ ದೂರ ಮುಕ್ತ ಅಮುಕ್ತ ವರ್ಗದವರಿಂದ ವಂದಿತ ಹೀಗೆ ಭಗವಂತನ ಎಲ್ಲ ಹಿರಿಮೆಗಳನ್ನು ಕೂಡ ಇಲ್ಲಿ ತಿಳಿಸ್ತಾರೆ ಇಲ್ಲಿ ನಿತ್ಯ ನಿರ್ಮಲ ಅನ್ನೋದನ್ನು ಸಮಸ್ತ ಪದವನ್ನಾಗಿ ಅರ್ಥ ಮಾಡಿಕೊಂಡ್ರೆ ಸದಾಶುದ್ಧ ನಿತ್ಯ ಮುಕ್ತ ಅಂತ ಅರ್ಥ ನಿತ್ಯ ನಿರ್ಮಲ ನಿಗಮ ವೇದ್ಯ ಅಂತ ಒಂದೇ ಪದವನ್ನು ಸಮಸ್ತ ಪದವನ್ನಾಗಿ ಓದ್ಕೊಂಡಾಗ ನಿತ್ಯ ಪರಮಾತ್ಮ ಆ ಕಾರಣದಿಂದಾಗೇ ದೋಷರ ಈ ರೀತಿ ಸಿದ್ಧವಾಗಿರುವಂತಹ ವೇದಗಳಿಂದ ಸರ್ವವೇದ ವೇದ ಪ್ರತಿಪಾದ್ಯ ಕೂಡ ತಿಳಿಸ್ತಾರೆ ಅದರಂತೆ ಸತ್ಯ ಕಾಮ ಶರಣ್ಯ ಅನ್ನೋದನ್ನು ಕೂಡ ಸಮಸ್ತ ಪದ ಮಾಡಿಕೊಂಡ್ರೆ ಸತ್ಯಕಾಮರಾಗಿರ್ತಕ್ಕಂಥ ಮುಕ್ತರಿಗೆ ಆಸರೆಯಾದವನು ಆಶ್ರಯ ಕೊಟ್ಟವನು ಅಥವಾ ಸತ್ಯಕಾಮರು ಅಂತ ವಿಖ್ಯಾತರಾಗಿರ್ತಕ್ಕಂಥ ರುಜು ಗುಣಸ್ತರಿಗೂ ಕೂಡ ಆಶ್ರಯದಾತ ಅತ್ಯಧಿಕ ಸಂಪ್ರಿಯತಮ ಜೀವರಲ್ಲಿ ಅತ್ಯಂತ ಅಧಿಕರಾಗಿರ್ತಕ್ಕಂಥ ಜೀವೋತ್ತಮರು ಅಂತ ಕರೆಸಲ್ಪಡುವ ವಾಯುಗಳಿಗೆ ಪರಶುಕ್ಲತ್ರಯರಿಗೆ ಅತ್ಯಂತ ಪ್ರೀತ್ಯಾಸ್ಪದನಾದವನು ಇಂತಹ ಪರಮಾತ್ಮನಿಗೆ ಸದಾ ಪ್ರಿಯತಮ ಸನ್ನಮಾಮಿ ಜಗನ್ನಾಥ ಮಾಂಪಾಹಿ ವಾಯಿದೇವರಿಗೆ ಸ್ವಾಮಿ ಆದ್ದರಿಂದ ಇಂತಹ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡು ನನಗೆ ನಿಶ್ಚಯ ಜ್ಞಾನವನ್ನು ಕೊಡು ತಾರತಮ್ಯ ಜ್ಞಾನ ಶೂನ್ಯನಾಗಿ ಉಪಾಸನೆ ಮಾಡುವಂತಹ ಪ್ರಸಕ್ತಿಯನ್ನು ಎಂದೂ ಕೊಡಬೇಡ ಅದಕ್ಕೆ ನನಗೆ ನೀನು ರಕ್ಷಣೆ ಬೇಕಾಗಿದೆ ಅಂತ ಈ ರೀತಿಯಾಗಿ ಮೊದಲು ಎರಡು ಪದ್ಯಗಳಿಂದ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ